ಲೆಸನ್ ನಂಬರ್ ಟ್ವೆಂಟಿ ತ್ರೀ ಶೀಲಾ ಬಾಯಿಲೆ ಶೀಲಾ ಬಾಯಿಲ್ರಿ ಏನ್ರಿ ಮುಂದಿನ ವಾರ ನಮ್ ರವಿ ಮದ್ವೆ ನಿನ್ನ ಜ್ಞಾಪಕ ಇದ್ಯಾ ಮುಂದಿನ ವಾರ ನಮ್ ರವಿ ಮದ್ವೆ ನಿನ್ ಜ್ಞಾಪಕ ಇದ್ಯಾಗೊರೆ ಏನಾದ್ರೂ ಕೊಡ್ಬೇಡವಾ ಉಡುಗೊರೆ ಏನಾದ್ರೂ ಕೊಡಬೇಡ್ವಾ ಏನಾದ್ರೂ ಕೊಡ್ಲೇಬೇಕು ಏನ್ ಕೊಡೋಣ ಏನಾದ್ರೂ ಕೊಡ್ಲೇಬೇಕು ಏನ್ ಕೊಡೋಣ ನೀನೆ ಏನಾದ್ರೂ ಯೋಚನೆ ಮಾಡು ನೀನೇ ಏನಾದ್ರೂ ಯೋಚನೆ ಮಾಡು? ಯೋಚನೆ ಏನ್ ಮಾಡ್ಲಿ ಯೋಚನೆ ಏನ್ ಮಾಡ್ಲಿ ಹುಡುಗನ್ಗೆ ಒಂದ್ ತಾಯಿ ಕೊಡಬಹುದು ಹುಡುಗನ್ಗೆ ಒಂದು ಟಾಯ್ ಕೊಡಬಹುದು ಹುಡುಗಿಗೆ ಒಂದು ಜೂಸ್ ಸೆಟ್ ಕೊಡಬಹುದು ಹುಡುಗಿಗೆ ಒಂದು ಜ್ಯೂಸ್ ಸೆಟ್ ಕೊಡಬಹುದು ಸರಿ ನನಗೊಪ್ಪಿಗೆ ಸರಿ ನನಗೊಪ್ಪಿಗೆ ಇದೆ ನಡಿ ಈಗಲೇ ಅಂಗಡಿಗೆ ಹೋಗೋಣ ನಡಿ ಈಗಲೇ ಅಂಗಡಿಗೆ ಹೋಗೋಣ ಯಾವ ಅಂಗಡಿ ಹೋಗೋಣ ಹೋಗೋಣ ಕೃಷ್ಣ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೋಗೋಣ ಕೃಷ್ಣ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೋಗೋಣ ಅಲ್ಲಿ ಒಳ್ಳೆ ವಸ್ತು ಇರಲ್ಲ ಅಂದ್ರೆ ಮೋಹನ್ ಭಂಡಾರಕ್ಕೆ ಹೋಗೋಣ ಅಲ್ಲಿ ಒಳ್ಳೆ ವಸ್ತು ಅಲ್ಲಿ ಬೇಕಾದ ಸಿಗತ್ತೆ ಮೋಹನ್ ಭಂಡಾರಕ್ ಬೇಡ ಬೆಲೆ ತುಂಬಾ ಜಾಸ್ತಿ ಮೋಹನ್ ಭಂಡಾರಕ್ಕೆ ಬೇಡ ಬೆಲೆ ತುಂಬಾ ಜಾಸ್ತಿ ಇಲ್ಲಿಗೆ ಹೋಗೋಣ ಹೋಗೋಣ ಈ ಟೈ ನೋಡಶೀಲ ಈ ಟೈ ನೋಡಿಸಿಲ್ಲ ಅದ್ ತಗೋಬೇಡಿ ತಗೋಬೇಡಿ ಚೆನ್ನಾಗಿಲ್ಲ ಡಿಸೈನು ಚೆನ್ನಾಗಿಲ್ಲ ಅದ್ರ ಬಣ್ಣಾನು ಚೆನ್ನಾಗಿಲ್ಲ ಡಿಸೈನು ಚೆನ್ನಾಗಿಲ್ಲ ಇದ್ರ ಬಣ್ಣ ಚೆನ್ನಾಗಿದೆ ಇದೇ ಇರ್ಲಿ ಇದ್ರೆ ಅದರ ಚುಕ್ಕೆ ನನಗಿಷ್ಟ ಇಲ್ಲ ಆದ್ರೆ ರವಿ ಬಣ್ಣಕ್ಕೆ ಅದು ಹೊಂದತ್ತೆ ತಗೋಬಹುದು ಆದರೆ ರವಿ ಬಣ್ಣಕ್ಕೆ ಅದು ಹೊಂದತ್ತೆ ತಗೋಬಹುದು ನೋಡು ಈ ಟೀ ಶರ್ಟ್ ಚೆನ್ನಾಗಿದೆ ನೋಡು ಈ ಟೀ ಶರ್ಟ್ ಚೆನ್ನಾಗಿದೆ ಹುಡುಗಿಗೆ ಜ್ಯೂಸ್ ಸೆಟ್ ಬದಲು ಈ ಟೀ ಶರ್ಟ್ ಯಾಕೆ ಕೊಡಬಾರದು ಹುಡುಗಿಗೆ ಜ್ಯೂಸ್ ಸೆಟ್ ಬದಲು ಈ ಟೀ ಶೆಟ್ ಯಾಕೆ ಕೊಡಬಾರ್ದು ಅದಕ್ಕೆ ಏನ್ ಕೊಡಬಹುದು ಅದಕ್ಕೇನ್ ಕೊಡಬಹುದು ನೀನೇನಾದ್ರೂ ತಗೋಬೇಕೀಲ ನೀನೇನಾದ್ರೂ ತಗೋಬೇಕು ಬೇಡಿ ನನಗೇನು ಬೇಡಿ ನೋಡಿ ಆ ರೂಮಲ್ಲಿ ಏನೇನೋ ಒಳ್ಳೊಳ್ಳೆ ಸಾಮಾನಿದೆ ನೋಡಿ ಆ ರೂಮಲ್ಲಿ ಅಲ್ಲಿ ಏನೇನೋ ಒಳ್ಳೊಳ್ಳೆ ಸಾಮಾನಿದೆ ನಾವು ಒಳಗೆ ಹೋಗ್ಬಾರ್ದಾ ನಾವು ಒಳಗೆ ಹೋಗ್ಬಾರ್ದಾ ನೋಡೋಣ ಬಾ ನೋಡೋಣ ಆ ಜಪಾನಿ ಬೊಂಬೆ ಚೆನ್ನಾಗಿದೆ ನೋಡಿ ಆ ಜಪಾನಿ ಬೊಂಬೆ ಚೆನ್ನಾಗಿದೆ ಅದರ ಬೆಲೆ ಹತ್ತು ರೂಪಾಯಿ ಅದ್ರ ಬೆಲೆ ಹತ್ತು ರೂಪಾಯಿ ಬೆಲೆ ಮುಖ ನೋಡ್ಬೇಡ ನಿನಗೆ ಆ ಬೊಂಬೆ ಇಷ್ಟಾನಾ. ಬೆಲೆ ಮುಖ ನೋಡ್ಬೇಡ ನಿನಗೆ ಆ ಬೊಂಬೆ ಇಷ್ಟಾನಾ? ಹೌದು ಹಾಗಾದ್ರೆ ತಗೋ ಇನ್ನೇನಾದ್ರೂ ಬೇಕಾ ಹಾಗಾದ್ರೆ ತಗೋ ಇನ್ನೇನಾದ್ರೂ ಬೇಕಾ ಅರ್ಪಿತಾ ಒಂದ್ ಮ್ಯಾಕ್ಸಿ ಬೇಕು ಅಂತಾಳೆ ಅರ್ಪಿತಾ ಅರ್ಪಿತ ಒಂದ್ಕ್ಸಿ ಬೇಕು ಅಂತಾಳೆ. ಬೇಡ ಅವಳ ಹತ್ರ ಬೇಡ ಹತ್ರ ಬೇಕಾದಷ್ಟಿವೆ ಹಾಗೆಲ್ಲಾ ಮಕ್ಕಳಿಗೆ ಸದರ ಕೊಡ್ಕೂಡುದು ಹಾಗೆಲ್ಲಾ ಮಕ್ಕಳಿಗೆ ಸದರ ಕೊಡ್ಕೂಡುದು ಒಂದೇ ಒಂದ್ಕೊಳ್ಳೋಣ ಪಾಪ ಮಗು ಬೇಕು ಅನ್ನತ್ತೆ ಹೋಗ್ಲಿ ಈ ಸಾರಿ ಒಂದ್ ತಗೋ ಈ ಸಾರಿ ಒಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್. ಕೊಡಬಹುದು ಒಂದು ಒಳ್ಳೆಯ ಪುಸ್ತಕ ಕೊಡಬಹುದು ಹುಡುಗನಿಗೆ ಒಂದು ಒಳ್ಳೆಯ ಪುಸ್ತಕ ಕೊಡಬಹುದು ಮದುವೆ ಹುಡುಗನಿಗೆ ಒಂದು ಒಳ್ಳೆಯ ಪುಸ್ತಕ ಕೊಡಬಹುದು ನಾವು ಬಿಲ್ಡಪ್ ತರಬಹುದು ತಿಂಡಿ ತರಬಹುದು ಶಾಲೆಗೆ ತಿಂಡಿ ತರಬಹುದು ಅವನು ಶಾಲೆಗೆ ತಿಂಡಿ ತರಬಹುದು ಬರಬಹುದು ಮನೆಗೆ ಬರಬಹುದು ನೀವು ನಮ್ಮ ಮನೆಗೆ ಬರಬಹುದು ಮಾಡಲ್ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಈಗ ಆ ಕೆಲಸ ಮಾಡಬೇಕು ನಾನು ಈಗ ಆ ಕೆಲಸ ಮಾಡಬೇಕು ನಾವು ಬಿಲ್ಡಪ್ ಕುಡಿಯಬೇಕು ಔಷಧ ಕುಡಿಯಬೇಕು ಅವನು ಔಷಧ ಕುಡಿಯಬೇಕು ಹೋಗಬೇಕು ಹೊರಗೆ ಹೋಗಬೇಕು ಈಗ ಹೊರಗೆ ಹೋಗಬೇಕು ನೀನು ಈಗ ಹೊರಗೆ ಹೋಗು ಮಾಡೆಲ್ ಬರಬಾರದು ಮಧ್ಯಾಹ್ನ ದಿನ ಮಧ್ಯಾಹ್ನ ನೀವು ದಿನ ಮಧ್ಯಾಹ್ನ ನೌ ಬಿಲ್ಡಪ್ ಹೇಳಬಾರದು ಸುಳ್ಳು ಹೇಳ ಮಕ್ಕಳು ಸುಳ್ಳು ಹೇಳಬಾರದು ತಗೋಬಾರದು ಕ್ಲಾಸು ತಗೋಬಾರದು ಕನ್ನಡ ಕ್ಲಾಸು ತಗೋಬಾರದು ಇವತ್ತು ಕನ್ನಡ ಕ್ಲಾಸು ತಗೋಬಾರದು ನೀವು ಇವತ್ತು ಕನ್ನಡ ಕ್ಲಾಸು ತಗೋಬಾರದು ಮಾಡೆಲ್ ನೋಡಬಾರದಾ ಸಿನೆಮಾ ನೋಡಬಾರದ ವಿದ್ಯಾರ್ಥಿಗಳು ಸಿನಿಮಾ ನೋಡಬಾರದ ನೌ ಬಿಲ್ಡಪ್ ಹೋಗಬಾರದಾ ಆ ಅಂಗಡಿಗೆ ಹೋಗಬಾರದ ನಾವು ಆ ಅಂಗಡಿಗೆ ಹೋಗಬಾರದ ತಿನ್ನಬಾರದ ತಿಂಡಿ ತಿನ್ನಬಾರದ ಸಿಹಿ ತಿಂಡಿ ತಿನ್ನಬಾರದ ದಿನಾ ಸಿಹಿ ತಿಂಡಿ ತಿನ್ನಬಾರದ ಮಕ್ಕಳು ದಿನಾ ಸಿಹಿ ತಿಂಡಿ ತಿನ್ನಬಾರದ ಮಾಡೆಲ್ ಬರಬೇಡ ಕ್ಲಾಸಿಗೆ ಬರಬೇಡ ನನ್ನ ಕ್ಲಾಸಿಗೆ ಬರಬೇಡ ನೀನು ನನ್ನ ಕ್ಲಾಸಿಗೆ ಬರಬೇಡ ನಾವು ಬಿಲ್ಡಪ್ ಮಾಡಬೇಡ ನೀನು ಮಾಡಬೇಡ ಅಂಥ ಕೆಲಸ ನೀನು ಮಾಡಬೇಡ ನೋಡಬೇಡ ಮನೆಯ ಕಡೆ ನೋಡಬೇಡ ಅವರ ಮನೆಯ ಕಡೆ ನೋಡಬೇಡ ಮಾಡಲ್ ಹೋಗಬೇಕಾ ಮನೆಗೆ ಹೋಗಬೇಕಾ ಈಗ ಮನೆಗೆ ಹೋಗಬೇಕಾ ನಾನು ಈಗ ಮನೆಗೆ ಹೋಗಬೇಕಾ ನೌ ಬಿಲ್ಡಪ್ ಹೇಳಬೇಕ ಗುಟ್ಟು ಹೇಳಬೇಕಾ ಒಂದು ಗುಟ್ಟು ಹೇಳಬೇಕಾ ನಿನಗೆ ಒಂದು ಗುಟ್ಟು ಹೇಳಬೇಕಾ ತೆಗೋಬೇಕಾ. ಸಿರೆ ತಗೋಬೇಕಾ. ಆ ಸಿರೆ ತೆಗೋಬೇಕಾ. ನಾನು ಆ ಸೀರೆ ತಗೋಬೇಕಾ ಮಾಡಲ್ ಹೋಗಕೂಡದು ಅಂಗಡಿಗೆ ಹೋಗಕೂಡದು ರಾಮಪ್ಪನ ಅಂಗಡಿಗೆ ಹೋಗಕೂಡದು ಯಾರೂ ರಾಮಪ್ಪನ ಅಂಗಡಿಗೆ ಹೋಗಕೂಡದು ನಾವು ಯಾರು ರಾಮಪ್ಪನ ಅಂಗಡಿಗೆ ಹೋಗಕೂಡದು ನಾವು ಬಿಲ್ಡಪ್ ತಿನ್ನಕೂಡದು ದೋಸೆ ತಿನ್ನಕೂದು ಮಸಾಲೆ ದೋಸೆ ತಿನ್ನಕೂಡದು ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿನ್ನಕೂಡದು ಹೇಳಕೂಡ ಅವರಿಗೆ ಹೇಳಕೂಡ ರಹಸ್ಯ ಅವರಿಗೆ ಹೇಳೂಡ ಈ ರಹಸ್ಯ ಅವರಿಗೆ ಹೇಳಕೂಡದು ಮಾಡಕೂಡದು ಕಳ್ಳತನ ಮಾಡಕೂಡದು ನೀನು ಕಳ್ಳತನ ಮಾಡ ಶಾಲಿನ ಮದುವೆಗೆ ಬರಕೂಡದು ನೀವು ಶಾಲಿನಿಯ ಮದುವೆಗೆ ಬರಕೂಡದು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ನಾನು ಈ ಪುಸ್ತಕ ತಗೋಬೇಕು ನಾನು ಈ ಪುಸ್ತಕ ತಗೋಬೇಕಾ ನೌ ಫಾರ್ಮ್ ರಾಮ ಮನೆಗೆ ಹೋಗಬೇಕು ರಾಮ ಮನೆಗೆ ಹೋಗಬೇಕಾ ನಾವು ನಿಮ್ಮ ಮನೆಗೆ ಬರಬೇಕು ನಾವು ನಿಮ್ಮ ಮನೆಗೆ ಬರಬೇಕಾ ಕವಿತಾ ಹಾಲು ಕುಡಿಯಬೇಕು ಕವಿತಾ ಹಾಲು ಕುಡಿಯಬೇಕಾ ಮಾಡಲ್ ನೀನು ನಮ್ಮ ಮನೆಗೆ ಬರಬಾರದು ನೀನು ನಮ್ಮ ಮನೆಗೆ ಬರಬಾರದ ನೌ ಟ್ರಾನ್ಸ್ಫಾರ್ಮ್ ಅವನು ಕ್ಲಾಸಿಗೆ ಹೋಗಬಾರದು ಅವನು ಕ್ಲಾಸಿಗೆ ಹೋಗಬಾರದಾ ನೀವು ಕಾಫಿ ಕುಡಿಯಬಾರದು ನೀವು ಕಾಫಿ ಕುಡಿಯಬಾರದ ಶ್ಯಾಮ ಶ್ಯಾಮ ಕೊಡಬಾರದ ನೀನು ಅವಳ ಮುಖ ನೋಡಬಾರದು ನೀನು ಅವಳ ಮುಖ ನೋಡಬಾರ್ದೆಲ್ ನೀನು ಪುಸ್ತಕ ತಗೋಬೇಕು ನೀನು ಪುಸ್ತಕ ತಗೋಬೇಡ ನೌ ಟ್ರಾನ್ಸ್ಫಾರ್ಮ್ ನೀನು ಮನೆಗೆ ಹೋಗಬೇಕು ನೀನು ಕಾಫಿ ಕುಡಿಯಬೇಡ ನೀನು ತಿಂಡಿ ತಿನ್ನಬೇಕು ನೀನು ತಿಂಡಿ ತಿನ್ನೇಡ ಮಾಡ ನೀನು ಹೋಗಬಾರದು ನೌ ಟ್ರಾನ್ಸ್ಫಾರ್ಮ್ ರಮಾ ಶಾಲೆಗೆ ಹೋಗಬಹುದು ರಮಾ ಶಾಲೆಗೆ ಹೋಗಬಾರದು ವಿನಯ ನಿನ್ನನ್ನು ನೋಡಬಹುದು ವಿನಯ ನಿನ್ನನ್ನು ನೋಡಬಾರದು ಚಂದ್ರಿಕಾ ಇಲ್ಲಿಗೆ ಬರಬಹುದು ಚಂದ್ರಿಕಾ ಇಲ್ಲಿಗೆ ಬರಬಾರದು ಮಾಡೆಲ್ ಸುಮ ಕಾಫಿ ಕುಡಿಯಬಹುದು ಸುಮ ಕಾಫಿ ಕುಡಿಯ ಕೂಡ ನೌ ಆಕ ಅವನಿಗೆ ಕೊಡಬಹುದು ಆ ಪುಸ್ತಕ ಅವನಿಗೆ ಕೊಡಕೂಡದು ಈ ಸಿನಿಮಾ ನೀನು ನೋಡಬಹುದು ಈ ಸಿನೆಮಾ ನೀನು ನೋಡ ನೀನು ನನ್ನ ಕ್ಲಾಸಿಗೆ ಬರಬಹುದು ನೀನು ನನ್ನ ಕ್ಲಾಸಿಗೆ ಬರಕೂಡದು